ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟ ಪೀಠವತ್ ವೃತ್ತ ಶಮನೆರ್ಕಾಭಂ ಶ್ರೀಪತೇ ಪಾದ ಪಂಕಜಂ ಆ ಭಗವಂತನ ಪಾದಕಮಲಗಳು ಹೇಗಿವೆ ಅಂದರೆ ಪರಮಾತ್ಮನ ಪಾದಗಳನ್ನು ನಾವು ಚಿಂತನೆ ಮಾಡುವಾಗ ಭಗವಂತ ತನ್ನ ಪಾದಗಳನ್ನು ಕೆಳಗೆ ಬಿಟ್ಟಿದ್ದಾನೆ ಪಾದಪೀಠದ ಮೇಲೆ ಅವನ ಎರಡು ಪಾದಗಳು ಇಟ್ಟಿವೆ ಅಂತ ನಾವು ಧ್ಯಾನ ಮಾಡಬೇಕು ಆ ಪಾದಪೀಠ ಹೇಗೆ ನಿಖಿಲಾಧೀಶ ಕಿರೀಟಾಘ್ರಷ್ಟ ಪೀಠವತ್ ಇಡೀ ಜಗತ್ತಿಗೆ ಅಧೀಶರಾದಂತಹ ಬ್ರಹ್ಮರುದ್ರಾದ ಸಮಸ್ತ ದೇವತೆಗಳ ಕಿರೀಟದಿಂದ ಘಟ್ಟಿಸಲ್ಪಟ್ಟಂತಹ ಆ ಪೀಠ ಅಂತಹ ಪೀಠ ಉಳ್ಳದ್ದು ಆ ಪರಮಾತ್ಮನ ಪಾದಕಮಲ ಪಾದಕಮಲ ಅತ್ಯಂತ ಮೃದು ಆ ಪಾದಕಮಲಕ್ಕೆ ಆಶ್ರಯವಾದಂತಹ ಪೀಠ ಇದು ಬ್ರಹ್ಮಾದಿ ದೇವತೆಗಳ ಕಿರೀಟದ ಘರ್ಷಣೆಗೆ ಗುರಿಯಾಗಿ ಆ ಘರ್ಷಣೆಯಿಂದ ಉಂಾದ ಆ ಬಂಗಾರದ ಕಣಗಳು ದಿಕ್ಕಿಗಳಿಗೆ ಹಾರಿದರೆ ಇಡೀ ದಿಕ್ಕುಗಳೆಲ್ಲ ಕೆಂಪಾಗಿತ್ತು ಅಷ್ಟು ಜೋರಾದ ಘರ್ಷಣೆ ಅದು ಹೇಗಿದೆ ಸೃಪ್ತಮ ಶಮನೇ ನಮ್ಮ ಹೃದಯದ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡುವ ವಿಷಯದಲ್ಲಿ ಸೂರ್ಯನಂತೆ ಇದ್ದದ್ದು ಆ ಪರಮಾತ್ಮನ ಪಾದಕಮಲಗಳು ಅದನ್ನು ನಾವು ನಮಾನಿ ಧ್ಯಾನ ನಮಸ್ಕಾರ ಮಾಡ್ತೇನೆ